ಹರಿ ಓಂ ಶ್ರೀ ಭ್ಯಾಂ ನಮಃ ಶಿವಪುರಾಣದ ಮಹಾತ್ಮೆಯನ್ನು ಹೇಳ್ತಾ ಇದ್ದೇವೆ ಅದರಲ್ಲಿ ನಾವು ಏಳನೇ ಅಧ್ಯಾಯ ಸ್ಕಾಂದ ಪುರಾಣದಲ್ಲಿ ಬರುವ ಪುರಾಣ ಮಹಾತ್ಮಿ ಏಳನೇ ಅಧ್ಯಾಯವನ್ನು ಚರ್ಚಿಸ್ತಾ ಇದ್ದೇವೆ ಈಗ ಶಿವಪುರಾಣ ಶ್ರವಣ ವಿಧಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು ಅದರಲ್ಲಿ ಕೊನೆಯ ಭಾಗ ಅಂದರೆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕಿದ್ರೆ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಎನ್ನುವ ಬಗ್ಗೆ ಚರ್ಚಿಸಿದ್ದೇವೆ ಒಂಬತ್ತು ಬಗೆಯ ಭಕ್ತಿ ಭಗವಂತನಲ್ಲಿ ಅಂತೇಳಿ ನವಧಾ ಭಕ್ತಿ ಅಂತೇಳಿ ಹೇಳ್ತಾರೆ ಸ್ಮರಣಂ ಕೀರ್ತನಂ ಜೈವ ಸ್ಮರಣಂ ಪಾದಸೇವನಂ ಅಥವಾ ಸ್ಮರಣ ಕೀರ್ತನ ವಿಷ್ಣೋ ಸ್ಮರಣ ಪಾದಸೇವನ ಅಥವಾ ಸ್ಮರಣ ಕೀರ್ತನ ಶಂಭೋ ಸ್ಮರಣ ಅರ್ಚನಂ ವಂದನ ದಾಂ ಸಖ್ಯಮಾತ್ಮ ನಿವೇದ ಅಂಥೇಳಿ ಅಂದರೆ ಭಗವಂತನಂಥ ವಿಷ್ಣುವಿನ ಅಥವಾ ಶಂಭು ಶಿವನ ಅಥವಾ ಯಾವುದೇ ಭಗವಂತನ ರೂಪವನ್ನು ನಾವು ಯಾವ ರೀತಿ ಭಕ್ತಿ ಮಾಡ್ಬೋದು ಅಂತ ಹೇಳಿದರೆ ಒಂದು ಸ್ಮರಣೆಯನ್ನು ಮಾಡುವ ಮೂಲಕ ನೆನಪು ಮಾಡುವಂಥದ್ದು ಕೀರ್ತನೆ ಹಾಡುವಂಥದ್ದು ಇನ್ನೊಂದು ಶ್ರವಣ ಕೇಳುವಂಥದ್ದು ಶ್ರವಣಂ ಕೀರ್ತನಂ ಶೈವ ಸ್ಮರಣಂ ಶ್ರವಣ ಕೀರ್ತನ ಮತ್ತು ಸ್ಮರಣ ನೆನಪು ಮಾಡುವಂಥದ್ದು ಶ್ರವಣ ಅಂದರೆ ಅವನ ಲೀಲಾ ಕಥೆಗಳನ್ನು ಕೇಳುವಂಥದ್ದು ಆಮೇಲೆ ಪಾದಸೇವನಂ ಪಾದಸೇವೆ ಮಾಡುವಂಥದ್ದು ಅರ್ಚನಂ ಅಂದರೆ ಪೂಜೆ ಮಾಡುವಂಥದ್ದು ಅರ್ಚನೆ ವಿಗ್ರಹಗಳಿಗೆ ಅರ್ಚನೆ ಮಾಡುವಂಥದ್ದು ಆಮೇಲೆ ವಂದನಂ ನಮಸ್ಕಾರ ಮಾಡುವಂಥದ್ದು ಸಖ್ಯಂ ಮಿತ್ರತ್ವ ಮಿತ್ರನಾಗಿ ಕಾಣುವಂಥದ್ದು ಆಮೇಲೆ ಆತ್ಮ ನಿವೇದನ ಅಂದರೆ ತನ್ನನ್ನು ಭಗವಂತನಿಗೆ ನೈವೇದ್ಯ ಅಂದರೆ ಬೇರೆ ವಸ್ತುವಲ್ಲ ತನ್ನೇ ತಾನು ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಸಂಪೂರ್ಣವಾಗಿ ಭಗವಂತನಿಗೆ ಇದು ಸರ್ವ ಸರ್ವಸಮರ್ಪಣಾ ಭಾವ ಭಗವದರ್ಪಣ ಬುದ್ಧಿ ಅಂತೇಳಿ ಹೇಳ್ತಾರೆ ಭಗವದ್ಗೀತೆಯಲ್ಲೂ ಬರ್ತದೆ ಇದು ಹೀಗೆ ಇದು ಪ್ರಪತ್ತಿ ಮಾರ್ಗ ಅಂತೇಳಿ ಹೇಳ್ತಾರೆ ಅಂದರೆ ಆತ್ಮ ನಿವೇದನೆ ಮಾಡುವಂತಹದ್ದು ರಾಮಾನುಜರು ಮುಖ್ಯವಾಗಿ ಇದನ್ನು ಹೇಳಿದ್ದು ಮಾಮೇಕಂ ಶರಣಂ ವ್ರಜಾ ಅಂತೇಳಿ ಸರ್ವಧರ್ಮಾನ್ ಪರಿತ್ಯಜ್ಯ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ಒಬ್ಬನನ್ನೇ ಶರಣು ಹೊಂದು ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷ ಇಷ್ಯಾಮೆ ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆಗೊಳಿಸ್ತೇನೆ ಹೆದರಬೇಡ ದುಃಖಿಸಬೇಡ ಹ್ಞೂ ಶುಚಾಹ ಶೋಕಿಸಬೇಡ ಮಾ ಶುಚ ಅಂಥೇಳಿ ಹಾಗಾಗಿ ಇದು ಶರಣಾಗತಿ ಮಾರ್ಗ ಈ ರೀತಿಯಾಗಿ ನವಧಃ ಭಕ್ತಿ ಇದರಲ್ಲಿ ಈಗ ಅಂತ ಹೇಳಿದರೆ ಅರ್ಚನೆ ಪೂಜೆ ಮಾಡುವಂಥದ್ದು ಅಂದರೆ ಭಗವಂತನ ಅವತಾರ ಮುಖ್ಯವಾಗಿ ವಿಷ್ಣುವಿನ ಅವತಾರಗಳನ್ನು ವಿಶಿಷ್ಟಾದ್ವೈತಪ್ಪ ಸಂಪ್ರದಾಯದಲ್ಲಿ ಐದು ವಿಭಾಗಗಳಾಗಿ ವಿಂಗಡಿಸ್ತಾರೆ ಪರ ವ್ಯೂಹ ವಿಭವ ಅಂತರ್ಯಾಮಿ ಹಾಗೆ ಅರ್ಚಾವತಾರಗಳು ಅಂಥೇಳಿ ಪರ ಅವತಾರ ಪರರೂಪ ಸ್ವರೂಪ ಅಂತೇಳಿದರೆ ಭಗವಂತನದು ವೈಕುಂಠದಲ್ಲಿರುವಂತಹ ಸ್ವರೂಪ ಮಹಾವಿಷ್ಣು ಅಥವಾ ನಾವು ಶ್ರೀಮನ್ನಾದಿನಾರಾಯಣ ಅಂತ ಹೇಳ್ತೇವೆ ವ್ಯೂಹ ಅಂತೇಳಿದರೆ ಕ್ಷೀರಾಬ್ಧಿನಾಥನಾದಂಥ ಶ್ರೀಮನ್ನಾದಿನಾರಾಯಣನ ವಾಸುದೇವ ಸಂಕರ್ಷಣ ಅಂದರೆ ಶೇಷ ಪ್ರದ್ಯುಮ್ನ ಅನಿರುದ್ಧ ಎಂಬಂತಹ ತುರಿಯ ಸುಶುಪ್ತಿ ಸ್ವಪ್ನ ಹಾಗೂ ಜಾಗ್ರತ್ ಎಚ್ಚರದ ಅವಸ್ಥೆ ಇದಕ್ಕೆ ಕಾರಣ ಈ ಅವಸ್ಥೆಗಳಿಗೆ ಕಾರಣ ಹಾಗೂ ಈ ಅವಸ್ಥೆಗಳಲ್ಲಿ ಜೀವನನ್ನು ಜೀವಾತ್ಮನ ರಕ್ಷಿಸುವಂತಹ ಚತುರ್ವ್ಯೂಹ ಸ್ವರೂಪ ಇದು ನಾಲ್ಕು ವ್ಯೂಹಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ತುರೀಯ ಸುಷುಪ್ತಿ ಸ್ವಪ್ನ ಜಾಗೃತ ಅವಸ್ಥೆಗಳಿಗೆ ಸಂಬಂಧಪಟ್ಟು ಇನ್ನು ವಿಭವ ಅವತಾರ ಅಂತೇಳಿದರೆ ಒಂದು ಪರ ಏನೋ ವ್ಯೂಹ ವಿಭವ ಅವತಾರ ಅಂತೇಳಿದರೆ ಶ್ರೀರಾಮ ಶ್ರೀಕೃಷ್ಣ ಮುಂತಾದಂತಹ ಕಣ್ಣಿಗೆ ತೋರು ತೋರಿದಂತಹ ಅವತಾರಗಳು ಲೀಲಾವತಾರಗಳು ಭಗವಂತನ ಮಹಿಮೆಗಳು ನಾವು ಕಾಣುತ್ತೇವೆ ಪುರಾಣಾದಿಗಳಲ್ಲಿ ಅವನ ಅವತಾರ ಎತ್ತಿ ಕಣ್ಣಿಗೆ ತೋರಿರುವಂತಹ ಅವತಾರ ವೈಭವಗಳು ವಿಭವ ಅವತಾರ ನಾಲ್ಕನೇದಾಗಿ ಅಂತರ್ಯಾಮಿ ಅವತಾರ ಅಂತರ್ಯಾಮಿ ಸ್ವರೂಪ ಅಂತ ಹೇಳಿದರೆ ಯೋಗಿಗಳಿಗೆ ಧ್ಯಾನಗಮ್ಯನಾದಂತಹ ಅಂತರ್ಯಾಮಿ ಒಳಗಡೆ ನಮ್ಮೊಳಗೆ ಹೃದಯದೊಳಗೆ ಯೋಗಿ ಹೃದ್ಧಾನಗಮ್ಯಂ ಯೋಗಿಭಿರ್ಧ್ಯಾನಗಮ್ಯಂ ಅಂತ ಹೇಳ್ತೀವಿ ಶಾಂತಕಾರಂ ಭುಜಗಶಯನ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಂ ಯೋಗಿ ಹೃದ್ಧಾನಗಮ್ಯಂ ಯೋಗಿಗಳ ಹೃದಯದಲ್ಲಿ ಧ್ಯಾನಗಮ್ಯನಾದ ಅಥವಾ ಯೋಗಿಭಿರ್ ಧ್ಯಾನಗಮ್ಯ ಯೋಗಿಗಳಿಂದ ಧ್ಯಾನ ಗೋಚರನಾದಂತಹ ಸ್ವರೂಪ ಅಂತರ್ಯಾಮಿ ಆದಂತಹ ಅಂತರಾತ್ಮ ಸ್ವರೂಪ ಭಗವಂತನ ಇನ್ನೊಂದು ಅರ್ಚಾ ಸ್ವರೂಪ ಕೊನೆಯದು ಅಂದರೆ ದೇವಾಲಯಾದಿಗಳ ವಿಗ್ರಹಾದಿಗಳಲ್ಲಿ ಅರ್ಚನೆಗೊಳ್ಳುವಂಥದ್ದು ಪೂಜೆಗೊಳ್ಳುವಂಥದ್ದು ಶಾಲಿಗ್ರಾಮ ಇರ್ಬೋದು ಈಗ ನಾವು ಬೇರೆ ಬೇರೆ ಪ್ರತೀಕಗಳನ್ನು ಇಡ್ತೇವೆ ಹಾಗೆ ಮೂರ್ತಿಗಳಿರ್ಬೋದು ದೇವ ಈಗ ತಿರುಪತಿಯಲ್ಲಿರ್ಬೋದು ಅಥವಾ ಕಾಶಿಯಲ್ಲಿರ್ಬೋದು ಬೇರೆ ಬೇರೆ ಭಗವಂತನ ರೂಪಗಳು ಅಂದರೆ ಅರ್ಚಾವತಾರ ಅರ್ಚನೆಗೆ ಅಂಥೇಳಿ ಮಾಡಲು ಮಾಡಿದಂತಹ ವಿಗ್ರಹಗಳು ಉದ್ಭವ ಇರ್ಬೋದು ಅಥವಾ ನಿರ್ಮಿತ ಇರಬಹುದು ನಾನು ನಿರ್ಮಿತ ಇರಬಹುದು ಹೀಗೆ ಇದು ಅರ್ಚನೆ ಅಂತೇಳಿ ಹೇಳುವಂಥದ್ದು ಈಗ ನಾವು ಶಿವಪ್ರಾಣದ ಮಹಿಮೆಯನ್ನು ಮುಂದುವರಿಸ್ತಾ ಹೋಗುವಾಗ ನಿನ್ನೆ ನಾವು ಮಾತಾಡಿದು ಸತ್ಯವನ್ನು ನುಡಿಯುವನಾಗಿರಬೇಕು ಶಿವಪುರಾಣವನ್ನು ಕೇಳುವಂಥವನು ಯಾವ ರೀತಿ ಇರಬೇಕು ಸತ್ಯವಾಕ್ಯನೂ ಶುದ್ಧನೂ ದಯಾಶೀಲನೂ ಮೌನಿಯು ಸಾಧ್ಯವಾದಷ್ಟು ಅತಿಯಾದ ಕಾಡು ಹರಟೆ ಸಲ್ಲದು ಅಂದರೆ ಭಗವತ್ ಚಿಂತನೆಯಲ್ಲಿ ತನ್ಮೇರಾಗಿರಬೇಕು ಮೃದುವಾಗಿಯೂ ನಮ್ರನಾಗಿಯೂ ಇರಬೇಕು ವಿನಮ್ರತೆ ವಿನಯಶೀಲತೆ ಹಾಗೆ ಮಾರ್ಧವ ಮೃದುತ್ವ ಅಂದರೆ ಕಠೋರತೆ ಅಲ್ಲ ಮಾರ್ಧವತೆ ಇರಬೇಕು ಉದಾರ ಮನಸ್ಸು ಇರಬೇಕು ಸಂಕುಚಿತ ಸ್ವಭಾವ ಅಲ್ಲ ವಿಶಾಲ ಹೃದಯ ಇರಬೇಕು ಅಂದರೆ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬ ವಸುಧಾಏವ ಈ ವಸೂಧ ಪ್ರಪಂಚವೇ ಅವರ ಕುಟುಂಬದ ರೀತಿಯಲ್ಲಿ ಕಾಣ್ತಾರೆ ಉದಾರ ಚರಿತೆಯೋಳ ಮಹಾತ್ಮರು ಅಂತೇಳಿ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಮ್ ಆದರೆ ಸಂಕುಚಿತ ಸ್ವಭಾವದವರಿಗೆ ಲಘುಚೇತಸರಿಗೆ ಸಣ್ಣ ಸಣ್ಣ ಮನಸ್ಸು ಬುದ್ಧಿ ಇರುವವರಿಗೆ ಇವನು ನಮ್ಮವ ಅಯಂ ನಿಜ ಇವನು ನಿಜವಾಗಿ ನನ್ನವನು ಪರೋವಾ ಇತಿ ಅಥವಾ ಅವನು ಪರ ನಮ್ಮವಲ್ಲ ಪರವ ಇತರ ಬೇರೆಯವರು ಎನ್ನುವಂತಹ ಗಣನೆ ಪರಿಗಣನೆ ಅದು ಲಘುಚೇತಸರಿಗೆ ಅಲ್ಪ ಅಲ್ಪ ಬುದ್ಧಿಯುಳ್ಳವರಿಗೆ ಸಂಕುಚಿತ ಬುದ್ಧಿಯುಳ್ಳ ಅದೇ ಉದ ಉದಾರ ಮಹಾತ್ಮರು ಇಡಿ ಪ್ರಪಂಚವನ್ನಿ ಅಥವಾ ವಸುದೆ ಈ ಭೂಮಂಡಲವನ್ನೇ ತಮ್ಮ ಎಂಬುದಾಗಿ ತಿಳಿಯುತ್ತಾರೆ ಅದು ತಮಗೆ ಗೊತ್ತು ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂಥೇಳಿ ಅಂದರೆ ಶಿವಭಕ್ತರೇ ಅಂದರೆ ಭಗವದ್ಭಕ್ತರೇ ನನ್ನ ಬಾಂಧವರು ಒಂದು ಬಾಂಧವರು ನನ್ನ ದೇಶ ನನ್ನ ಭೂ ಯಾವುದು ಅಂತೇಳಿ ಹೇಳಿದರೆ ಅದು ಭುವನತ್ರಯ ಮೂರು ಲೋಕಗಳು ಎನ್ನುವಂಥದ್ದು ಎಡ್ರೆಸ್ ಹ್ಞೂ ವಿಳಾಸ ಈಗ ಮುಂದೆ ಹೇಳ್ತಾನೆ ಹೇಳ್ತಾರೆ ಸ್ಕಾಂದ ಪುರಾಣದಲ್ಲಿ ಶಿವಪುರಾಣದ ಮಹಿಮೆ ಅಂದರೆ ಶಿವಪುರಾಣ ಶ್ರವಣ ವಿಧಿ ನಿಷ್ಕಾಮ ಸಕಾಮಶ್ಚ ನಿಯಮಾತ್ ಶೃಣುಯಾತ್ ಕಥಾಂ ಸಕಾಮ ಕಾಮಾಪ್ನೋತಿ ನಿಷ್ಕಾಮೋ ಮೋಕ್ಷ ಅಂದರೆ ಈ ಕಥೆಯನ್ನು ಯಾವ ನಿಯಮದಿಂದ ಕೇಳಬೇಕು ಒಂದು ನಿಷ್ಕಾಮನಾಗಿ ನಿಷ್ಕಾಮ ಬುದ್ಧಿಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಥವಾ ಸಕಾಮ ಯಾವುದಾದರೂ ಫಲವನ್ನು ಬಯಸಿ ಈ ರೀತಿ ಎರಡು ವಿಧವಾಗಿ ಕೇಳುವಂಥವ್ರು ಇರ್ತಾರೆ ಸಕಾಮನಾದವನು ಕಾಮಂ ಆಪ್ನೋತಿ ಅವನು ಬಯಸಿದ ವಾಂಛಿತ ಅರ್ಥಗಳನ್ನು ಬಯಸಿದ ಅಥವಾ ವಾಂಛಿತವಾದಂತಹ ಏನೇನು ಉದ್ದೇಶಗಳಿದೆ ಅದನ್ನು ಪಡೀತಾನೆ ಆ ಬಯಕೆಗಳನ್ನು ನಿಷ್ಕಾಮ ಮೋಕ್ಷ ಆಪ್ನೀಯ ಯಾವುದನ್ನೂ ಬಯಸದೆ ನಿಷ್ಕಾಮನಾಗಿ ನಿಷ್ಕಾಮಕರ್ಮ ಯೋಗಿ ಅಂತೇಳಿ ಹೇಳ್ತೇವೆ ಅಂದರೆ ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ಕರ್ಮ ನಿಷ್ಕಾಮಕರ್ಮ ಎನಿಸ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಪುರಾಣ ಶ್ರವವು ಕೂಡ ಭಗವದ್ ಪುರಸ್ಸರವಾಗಿ ಮಾತ್ರ ಭಕ್ತಿಪೂರ್ವಕವಾಗಿ ನಾವು ದೇವಸ್ಥಾನಗಳಲ್ಲಿ ಸೇವೆ ಮಾಡಿಸ್ತೇವೆ ಸೇವೆ ಮಾಡಿಸುವಾಗ ಇಂಥ ಉದ್ದೇಶಕ್ಕಾಗಿ ಅಂಥ ಉದ್ದೇಶಕ್ಕಾಗಿ ಅಂತೇಳಿ ಬೇರೆ ಬೇರೆ ಹರಿಕೆಗಳನ್ನು ಅಥವಾ ಬೇರೆ ಬೇರೆ ಬೇಡಿಕೆಗಳನ್ನು ಸಲ್ಲಿಸ್ತೇವೆ ಆದರೆ ಕೇವಲ ಭಕ್ತಿಯಿಂದ ಅಂಥೇಳಿ ನಾವು ಯಾವಾಗ ಮಾಡ್ತೇವೆ ಆವಾಗ ಭಗವಂತ ನಮಗೆ ಆ ಭಗವದ್ಭಕ್ತಿಯನ್ನು ಹಾಗೂ ಮೋಕ್ಷ ಬಿಡುಗಡೆ ಬಿಡುಗಡೆ ಅಂತೇಳಿದರೆ ಸಂಸಾರದ ಮೋಹ ಬಂಧನದಿಂದ ಬಿಡುಗಡೆ ಸಂಸಾರದಲ್ಲಿ ಇರಬಾರ್ದು ಎನ್ನುವಂಥ ದೃಷ್ಟಿಯಲ್ಲ ಸಂಸಾರದ ಆಗರದಲ್ಲಿ ಮುಳುಗಿರಬಾರ್ದು ತೇಲ್ತಾ ಇರಬೇಕು ಈಜಾಡಬೇಕು ಅಂದರೆ ನಾವು ಈಜಿ ಆ ಭಗವಂತನ ದಡವನ್ನು ಸೇರುವಂಥ ಸಾಮರ್ಥ್ಯವುಳ್ಳವರಾಗಿ ಭಗವಂತ ನಾಮಸ್ಮರಣೆ ಎಂಬ ನೌಕೆಯ ಮೇಲೇರಿ ನಾವು ದಡವನ ಭಗವಂತನ ದ ಇರುವಂಥ ಕಡೆಗೆ ಹೋಗುವಂಥ ಸಾಮರ್ಥ್ಯ ಪಡಿಬೇಕು ಅದಿಲ್ಲವಾದಲ್ಲಿ ಭಗವಂತನ ವಿಸ್ಮರಣೆಯಿಂದ ಏನಾಗ್ತದೆ ದೋಣಿ ಮುಳುಗ್ತದೆ ನಮ್ಮ ಬದುಕೆಂಬ ದೋಣಿ ಹಾಗಾಗಿ ಸಂಸಾರ ಸಾಗರದಲ್ಲಿ ಇದ್ದೂ ಕೂಡ ಅದಕ್ಕೆ ಅಂಟದಂತೆ ಅಂದರೆ ಕಮಲದ ಎಳೆ ಎಲೆಗೆ ಹೇಗೆ ನೀರು ಹಾಗೆ ಪದ್ಮಪತ್ರಮಿವಾಂಭಸಿ ಅಂತ ಹೇಳಿದ್ದಾರೆ ವರಾಹುರಾಣದಲ್ಲಿ ಗೀತಾ ಮಹಾತ್ಮೆ ಅದರಲ್ಲಿ ಬರ್ತದೆ ನೀರಿನಲ್ಲಿ ಹೇಗೆ ಕಮಲದ ಎಲೆಗಳಿಗೆ ನೀರು ಅಂಟುವುದಿಲ್ಲವೋ ಹಾಗೆ ಈ ಗೀತಾಧ್ಯ ಅಧ್ಯಯನ ತತ್ಪರನಾಗಿರುವವನಿಗೆ ಯಾವುದೇ ಕರ್ಮಗಳು ಅಂಟುವುದಿಲ್ಲ ಅಂದರೆ ಗೀತೆಯಲ್ಲಿ ಕರ್ಮವನ್ನು ಫಲದಾಸ ಇಲ್ಲದೆ ಹೇಗೆ ಮಾಡ್ಬೋದು ನಿಷ್ಕಾಮ ಕರ್ಮಯೋಗಿ ಆಗ್ಬೋದು ಹೇಗೆ ಎಂಬ ಬಗ್ಗೆ ಹೇಳಿದ್ದಾರೆ ಆ ರೀತಿ ಅದನ್ನು ಓದುತ್ತಾ ಓದುತ್ತಾ ಮನನ ಮಾಡುತ್ತಾ ಅದನ್ನು ಅನುಷ್ಠಾನ ಮಾಡ್ತಾ ಹೋದ ಹಾಗೆ ಅವನಿಗೆ ಕರ್ಮಗಳು ಅಂಟುವುದಿಲ್ಲ ಅವನು ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಹೊರತು ಸಂಸಾರಿ ಯ ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸಿಯಾಗಬೇಕು ಆಗ್ತಾನೆ ಅನ್ನೋ ದೃಷ್ಟಿಯಂತಲ್ಲ ಸನ್ಯಾಸಿ ಅಂತ ಹೇಳಿದರೆ ಭೌತಿಕವಾಗಿ ಎಲ್ಲದಿದ್ದರೂ ಮಾನಸಿಕವಾಗಿ ಸಂನ್ಯಾಸ ಆಗ್ತಾನೆ ನಿಷ್ಕಾಮ ಮೋಕ್ಷ ಆಪ್ನುಯತ್ ದರಿದ್ರಶ್ಚರೋಗಿ ಪಾಪೀ ನಿರ್ಭಾಗ್ಯ ಎನಪತ್ಯ ಪುರುಷ ಶೃಣುಯಾತ್ ಸತ್ಕಥಾಂ ಇಮಾಂ ಈ ಕಥೆಯನ್ನು ಯಾರ್ಯಾರು ಕೇಳಬೇಕು ಅಥವಾ ಕೇಳಬಹುದು ದರಿದ್ರನು ಕೇಳಬೋದು ಶ್ರೀಮಂತನೇ ಆಗಬೇಕಾಗಿಲ್ಲ ಬಡವನ್ನು ಕೇಳ್ಬೋದು ಕ್ಷಯ ರೋಗಿಯು ಕೇಳ್ಬೋದು ಪಾಪಿಯೂ ನಿರ್ಭಾಗ್ಯ ಯಾವುದೇ ಭಾಗ್ಯವಿಲ್ಲದವನು ದೌರ್ಭಾಗ್ಯ ನಂದು ಅಂತ ಹೇಳ್ತಾರಲ್ಲ ಅಂಥವರು ಕೂಡ ಅಂದರೆ ಧನವಿಲ್ಲದವರು ಅಂತ ಹೇಳ್ಬೋದು ನಾವು ಸಂಪತ್ತಿಲ್ಲದವನು ಕೇಳ್ಬೋದು ಮಕ್ಕಳಿಲ್ಲದವನು ಕೇಳ್ಬೋದು ಅನಪತ್ಯ ಅಪತ್ಯ ಅಂದರೆ ಸಂತಾನ ಮಕ್ಕಳಿಲ್ಲದವರು ಕೂಡ ಇದಕ್ಕೆ ಭಾಗಿಗಳೆ ಹಾಗಾಗಿ ಮೋಕ್ಷಕ್ಕೆ ಆ ಪುತ್ರ ಗತಿರ್ನಸ್ತಿ ಅಂತೇಳಿ ಹೇಳಿದ್ದಾರೆ ಅಷ್ಟೇ ಹೊರತು ಪುತ್ರನಿಲ್ಲದವನು ಕೂಡ ಈ ಪುರಾಣ ಕಥೆಯನ್ನು ಕೇಳುವ ಮೂಲಕ ಮೋಕ್ಷವನ್ನು ಹೊಂದಬಹುದು ಈ ಸನ್ಯಾಸಿಗಳಿಗೆ ಮೋಕ್ಷ ಇಲ್ಲವೇ ಹಾಗಾದರೆ ಆ ಅಂತ ಹೇಳಿದರೆ ಇದೆ ಅಂದರೆ ಗೃಹಸ್ಥನಾಗಿದ್ದವನು ಅವನ ಜವಾಬ್ದಾರಿಯನ್ನು ಧರ್ಮ ಸಂಪತ್ ಪ್ರಜಾಸಿದ್ಧಾರ್ಥಂ ಅಂತ ಹೇಳ್ತಾರೆ ವಿವಾಹ ಸಮಾನ ವಿವಾಹ ಸಂಸ್ಕಾರದಲ್ಲಿ ಅಂದರೆ ಧರ್ಮ ಪ್ರಜಾ ಸಿದ್ಧಿ ಮೊದಲನೆಯದು ಧರ್ಮ ಅಂತ ಹೇಳ್ತಾರೆ ಎರಡನೇದಲ್ಲ ಕಾಮಜ ಮೊದಲನೇದು ಧರ್ಮಜ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳ ಸಂಖ್ಯೆ ಕೂಡ ಅತಿಯಾಗಿ ಮಾಡುವಂಥದ್ದು ನಮ್ಮ ಧರ್ಮದಲ್ಲೂ ಅದನ್ನು ಹೇಳಿಲ್ಲ ಧರ್ಮಜ ಅಂದರೆ ಏನು ಧರ್ಮದಲ್ಲಿ ಹು ಧರ್ಮಬದ್ಧವಾದ ರೀತಿಯಲ್ಲಿ ನಮ್ಮ ಸಂತತಿ ಮುಂದುವರಿಯುವುದಕ್ಕಾಗಿ ಹುಟ್ಟಿರುವಂಥದ್ದು ಧರ್ಮಜ ಸಂತಾನ ಮುಂದಿನದ್ದೆಲ್ಲ ಕಾಮಜ ಅತಿಯಾದ ಯಾವುದು ಕಾಮದಿಂದಾಗಿ ಹುಟ್ಟಿರುವಂಥದ್ದು ಅದು ಬೇರೆ ಅಂಥೇಳಿ ಒಂದು ನಿಯಮ ಒಂದು ಶಾಸ್ತ್ರ ಹೇಳ್ತಾರೆ ಈಗ ಹಾಗಾಗಿ ಯಾರು ಕೂಡ ಇದನ್ನು ಕೇಳಬಹುದು ಶಿವಪುರಾಣವನ್ನು ಕಾಕವಂಧ್ಯಾದಯ ಸಪ್ತವಿಧ ಅಪಿಖಲ ಸ್ತ್ರಿಯ ಸ್ರವದ್ಗರ್ಭಾಚಯ ನಾರಿ ತಾಭ್ಯಾಂ ಶ್ರಾವ್ಯ ಕಥಾ ಪರಿ ಹಾಗೆ ಕಾಕವಂಧ್ಯಾ ಮುಂತಾದಂಥ ಏಳು ವಿಧವಾದ ದುಷ್ಟ ಸ್ತ್ರೀಯರಿಗೂ ಕೂಡ ಇದನ್ನು ಕೇಳುವ ಒಂದು ಅರ್ಹತೆ ಇದೆ ಗರ್ಭಸ್ರಾವವುಳ್ಳ ಸ್ತ್ರೀಗೂ ಈ ಪುರಾಣವನ್ನು ಕೇಳಬಹುದು ಇನ್ನು ಗರ್ಭಿಣಿಯರ ಮಾತೇನು ಈಗ ಕೆಲವು ವೇದದಲ್ಲಿ ವೇದಶ್ರವಣ ಮಾಡುವಾಗ ಉದಾಹರಣೆಗೆ ಅರುಣಪ್ರಶ್ನ ಅಂತ ಹೇಳ್ತಾರೆ ಅದನ್ನು ಗರ್ಭಿಣಿಯರು ಕೇಳಬಾರದು ಅಂಥೇಳಿ ನಿಯಮ ಇದೆ ಹಾಗೆ ಬೇರೆ ಬೇರೆ ಇದೆ ಯಾವುದನ್ನು ಯಾರು ಕೇಳಬಾರದು ಅಂತೇಳಿ ಆದರೆ ಇದನ್ನು ಎಲ್ಲರೂ ಕೂಡ ಕೇಳಬಹುದು ಅಂತೇಳಿ ಹೇಳ್ತಾರೆ ಶಿವಪುರಾಣವನ್ನು ಕಾಕವಂಧ್ಯಾ ಮುಂತಾದಂಥ ಏಳು ವಿಧವಾದ ದುಷ್ಟ ಸ್ತ್ರೀಯರು ಸ್ತ್ರೀಯರಲ್ಲಿ ಯಾವ್ಯಾವ ದುಷ್ಟ ಆ ಸ್ವಭಾವಗಳಿರುವಂಥವರು ಇನ್ನೊಂದು ಹೆಸರಿಟ್ಟಿದ್ದಾರೆ ಹಾಗೆ ಗರ್ಭಸ್ರಾವವುಳ್ಳಂತಹ ಸ್ತ್ರೀ ಕೂಡ ಇದನ್ನು ಕೇಳ್ಬೋದು ಅಂಥೇಳಿ ಕಾಕವಂಧ್ಯಾದಯ ಸಪ್ತವಿಧ ಅಪಿ ಕಲಸ್ತ್ರಿಯ ಸ್ರವದ್ಗರ್ಭ ಚಾನಾರಿ ರೀ ತಾಭ್ಯಾಂ ಶ್ರಾವ್ಯಾ ಕಥಾಪರಿ ಅಪರಿ ಅಂದರೆ ಬೇರೆ ಅವರಲ್ಲದೆ ಇನ್ ಇನ್ನೂ ಕೂಡ ಕೇಳ್ಬೋದು ಸರ್ವಾಂಶ ಶ್ರವಣಂ ಕಾರ್ಯ ಸ್ತ್ರೀಭಿ ಪುಂಭಿಶ್ಚಿವಣ ವಿಧಿ ಚ ಕಥಾ ಮುಲ್ಲ ಸ್ತ್ರೀಯರು ಪುರುಷರು ಪುರಾಣಿಯನ್ನ ಅನುಸರಿಸಿ ಈ ಶಿವಪುರವನ್ನು ಕೇಳಬೇಕು ಸರ್ವ ಶ್ರವಣ ಕಾರ್ಯ ಸ್ತ್ರೀ ಪುಂಭ ಚತ್ನತ ಪ್ರಯತ್ನಪಟ್ ಎ ಶಿವಪುರ ವಿಧಿ ಚ ಕಥಾ ಪುರಾಣ ವಿಧಿ ಮುನಿಯೇ ಎರಾಯಣದಿ ಪಾರಾಯಣ ದಿನ ಅತ್ಯುತ್ತಮಾನಿ ಬೋಧ್ಯಾ ಕೋಟಿ ಯಜ್ಞಸಮಾನ ಚ ಅಂದರೆ ಈ ಶಿವಪುರಾಣವನ್ನು ಕೇಳುವ ದಿವಸಗಳನ್ನು ಅತ್ಯುತ್ತಮವಾದ ನಮ್ಮ ಬದುಕಿನಲ್ಲಿ ಅತ್ಯುತ್ತಮವಾದ ದಿವಸಗಳೆಂಬುದಾಗಿಯೂ ಕೋಟಿ ಯಜ್ಞಕ್ಕೆ ಸಮಾನವಾದವುಗಳೆಂಬುದಾಗಿಯೂ ತಿಳಿಯತಕ್ಕದ್ದು ಎತ್ತ ಶಿವಪುರಾಣ ಪಾರಾಯಣ ದಿನ ಅತ್ಯುತ್ತಮ ಕೋಟಿ ಯಜ್ಞಸಮಾನಿ ಬೋಧ್ಯಾನಿ ವೈ ಚ ಅಂಥೇಳಿ ವೈ ಅಂದರೆ ನಿಶ್ಚಯಾರ್ಥ ನಿಶ್ಚಯಾತ್ಮಕವಾದಂಥ ಅರ್ಥ ಅಂತೇಳಿ ಖಂಡಿತವಾಗಿಯೂ ಹೌದು ಅಂತೇಳಿ ಕೋಟಿ ಯಜ್ಞಕ್ಕೆ ಸಮ ಈಶೋ ಪುರಾಣವನ್ನು ಕೇಳುವಂಥ ದಿವಸಗಳು ಅಷ್ಟು ಪುಣ್ಯತಮವಾದಂಥದ್ದು ಏತು ವಿಧಿನ ದತ್ತ ಯದಲ್ಪ ವಸ್ತುಹಿ ದಿವಸೇಶು ವರಿಷ್ಠು ತದಕ್ಷಯ್ಯಫಲಂ ಲಭೇತ್ ಈ ರೀತಿಯಾದ ವಿಧಿಯಿಂದ ಪುರಾಣವನ್ನು ಕೇಳುವ ದಿನಗಳಲ್ಲಿ ಅಲ್ಪವನ್ನಾದರೂ ದಾನ ಮಾಡಿದರೆ ಅಲ್ಪ ವಸ್ತು ಯಾವುದನ್ನೇ ಆಗಲಿ ಹೀಗೆ ಈ ಪುರಾಣ ಶ್ರವಣದ ದಿವಸ ಅಲ್ಪವನ್ನಾದರೂ ದಾನ ಮಾಡಿದರೆ ಅದು ಅಕ್ಷಯ ಫಲವನ್ನು ಕೊಡ್ತದೆ ಅಂದರೆ ಉದಾಹರಣೆಗೆ ನಾವು ಹೇಳ್ತೇವೆ ಗ್ರಹಣದ ದಿವಸ ಮಾಡಿದಂತಹ ಸಾಧನೆ ತಪಸ್ಸು ಜಪ ಧ್ಯಾನ ಪೂಜೆ ಅರ್ಚನೆ ಯಾವುದೇ ಇರಲಿ ಇದು ಅಕ್ಷಯ ಫಲವನ್ನು ಕೊಡ್ತದೆ ಕೋಟಿ ಗುಣಿತ ಫಲ ಹಾಗೆ ಯಾವ್ಯಾವ ವ್ರತಗಳಿದೆ ಈ ಉದಾಹರಣೆಗೆ ಗಣೇಶ ಚತುರ್ಥಿ ಆ ದಿವಸ ಗಣಪತಿಯನ್ನು ಆರಾಧನೆ ಮಾಡಿದ್ದು ಬೇರೆ ದಿವಸ ಮಾಡಿದ್ದಕ್ಕಿಂತ ಅಗಣಿತವಾದಂತಹದ್ದು ಅಮಿತವಾದಂಥ ಫಲವನ್ನು ಕೊಡ್ತದೆ ಬೇರೆ ದಿವಸ ಮಾಡುವುದು ಒಂದಾದರೆ ಆ ದಿವಸ ಅನಂತ ಫಲವನ್ನು ಕೊಡ್ತದೆ ಒಂದು ಮಾಡಿದರೂ ಕೂಡ ಅರ್ಚನೆ ಹಾಗೆ ಅದಕ್ಕೊಂದೊಂದು ವಿಶೇಷ ದಿನ ಅಂತೇಳಿ ಇರ್ತದೆ ಒಂದೊಂದು ಈಗ ಅಷ್ಟಮಿ ದಿವಸ ಕೃಷ್ಣನ ಒಂದು ಅರ್ಚನೆ ಆಗಲಿ ಧ್ಯಾನ ಆಗಲಿ ಮಾಡಿದರೆ ಅದು ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಆ ಹಬ್ಬದ ದಿವಸ ಆಯಾ ದೇವತೆಗಳ ಅಲೆ ಶಕ್ತಿ ಹೆಚ್ಚಾಗಿ ವ್ಯಾಪಿಸಿರ್ತದೆ ವಿಶ್ವದಲ್ಲಿ ಹಾಗಾಗಿ ಆವಾಗ ಬೇಗ ಅದು ನಮಗೆ ಫಲವನ್ನು ಕೊಡ್ತದೆ ಗ್ರಹಣ ದಿವಸ ಯಾವುದೇ ಸಾಧನೆ ಸೂರ್ಯಗ್ರಹಣ ಚಂದ್ರಗ್ರಹಣ ಆದಿ ದಿವಸ ಯಾವುದೇ ಒಂದು ನಾವು ಮಾಡಿದ್ದು ಗ್ರಹಣ ದಿವಸ ಅಂತ ಹೇಳ್ತಾರೆ ಪಿತೃಗಳಿಗೆ ಬೇಗ ಅದು ಫಲವನ್ನು ನಮಗೆ ಪಿತ್ ಕೊಡ್ತದೆ ಪಿತೃಗಳಿಗೂ ಅತ್ಯಂತ ಖುಷಿಯಾಗ್ತದೆ ಗ್ರಹಣ ಶ್ರಾದ್ದ ಹೀಗೆ ಬೇರೆ ಬೇರೆ ಇದೆ ಹಾಗೆ ಶಿವಪುರಾಣ ದಿವಸ ಮಾಡಿದ ಏನೋ ಕಿಂಚಿತ್ ದಾನ ಕೂಡ ಅದು ಅನಂತ ಫಲವನ್ನು ಕೊಡುತ್ತದೆ ಎವಂಕೃ ವ್ರತವಿಧಿ ಶುತ್ವೆಂ ಪರಮಾಂ ಕಥಾಂ ಪರ ಆನಂದಯುತಶ್ರೀಮಾನ್ ಉದ್ಯಾಪನಮಥ ಆಚರೇತ್ ಈ ರೀತಿಯಾಗಿ ವ್ರತವಿಧಿಯನ್ನು ಕೇಳಿ ಪರಮಾಂ ಕಥಾಂ ಈ ಪರಮ ಕಥೆ ಪುಣ್ಯಪಥಮವಾದಂಥ ಈ ಕಥೆಯ ವ್ರತ ಅದರ ವಿಧಿ ಇದನ್ನೆಲ್ಲ ಕೇಳಿ ಪರ ಆನಂದಯುತಶ್ರೀಮನ್ ಉದ್ಯಾಪನಮಥ ಆಚರೇತ್ ಆ ಪುರಾಣ ಕಥೆಯನ್ನು ಕೇಳಿದ ನಂತರ ಪರಮಾನಂದಯುತವಾಗಿ ಅತ್ಯಂತ ಆನಂದದಿಂದ ಶ್ರೇಷ್ಠವಾದ ಆನಂದ ಬ್ರಹ್ಮಾನಂದ ಪರಮಾನಂದ ಆತ್ಮ ಆನಂದ ಅಂತ ಹೇಳ್ತಾರೆ ಇದರಿಂದ ಕೂಡಿದವನಾದ ಶ್ರೀಮಾನ್ ಅಂದರೆ ಭಕ್ತನ್ ಕೇಳಿದವನು ಉದ್ಯಾಪನ ಮಥಾಚರೇತ್ ಅಂದರೆ ಉದ್ಯಾಪನೆ ಮಾಡಬೇಕು ಶ್ರೀಮಾನ್ ಅಂದರೆ ಧನಿಕ ಅಂತ ಅರ್ಥವೂ ಇದೆ ಶ್ರೀ ಅಂದರೆ ಸಂಪತ್ತು ಸಂಪತ್ತು ಉಳ್ಳವ ಶ್ರೀಮಾನ್ ಬುದ್ಧಿಮಾನ್ ಅಂದರೆ ಬುದ್ಧಿ ಉಳ್ಳವ ಮತಿ ಮತಿ ಅಂದರೆ ಬುದ್ಧಿ ಎರಡು ಒಂದೇ ಇರುವಂಥವ ಮಾನ್ ಅಂತೇಳಿ ಮತ ಪ್ರತ್ಯಯ ಅದು ಹಾಗೇ ಅದನ್ನು ಉದ್ಯಾಪನೆ ಮಾಡಬೇಕು ಕಥೆಯನ್ನು ಕೇಳಿದ ನಂತರ ಉದ್ಯಾಪನೆಯಿಂದ ಬರುವ ಫಲದ ಅಪೇಕ್ಷೆ ಉಳ್ಳವರು ಧನಿಕರು ಅಂಥವ್ರು ಉದ್ಯಾಪನೆಯನ್ನು ಮಾಡಬಹುದು ಅಂತೇಳಿ ಹೇಳ್ತಾರೆ ಅಂದರೆ ಸಮಾಪ್ತಿ ಮಾಡುವಂಥ ಒಂದು ವಿಧಾನ ಇದೆ ಯಾವ ರೀತಿ ಏತದು ಉದ್ಯಾಪನ ಚತುರ್ದಶ್ಯಾ ಸಮೋ ಈ ಉದ್ಯಾಪನೆಯ ವಿಧಿ ಚತುರ್ದಶಿಗೆ ಸಮ ಅಂತೇಳಿ ಹೇಳ್ತಾರೆ ಅಂದರೆ ತ್ರಯೋದಶಿ ನಾವು ನಿನ್ನೆ ಹೇಳಿದೆವು ಪ್ರದೋಷ ಕಾಲ ಅಂತೇಳಿ ತ್ರಯೋದಶಿಯ ದಿವಸ ಪ್ರದೋಷ ವ್ರತ ಮುಗಿಸಿ ಚತುರ್ದಶಿಗೆ ಹೇಗೆ ನಾವು ಆ ಪ್ರದೋಷ ವ್ರತವನ್ನು ಅಥವಾ ಮಾಸ ಶಿವರಾತ್ರಿ ವ್ರತವನ್ನು ನಾವು ಉದ್ಯಾಪನೆ ಮಾಡ್ತೇವೋ ಅದಕ್ಕೆ ಸಮ ಇದು ಹಾಗೆ ಅಥವಾ ಶಿವರಾತ್ರಿಯ ಮರದಿವಸವೂ ಆಗ್ತದೆ ಕಾರ್ಯಸ್ತದ್ದಢ್ಯೈಶ್ಚ ತದುಕ್ತ ಫಲಕಾಂಕ್ಷಿಭೀ ಆ ಫಲವನ್ನು ಬಯಸಿದವರು ಅದನ್ನು ಮಾಡಬೇಕು ಉದ್ಯಾಪನೆಯನ್ನು ಅಕಿಂಚನೇಷು ಭಕ್ತು ಪ್ರಾಯೋ ನೋದ್ಯಾಪನಗ್ರಹ ಶ್ರವಣೇನಿವ ಭೂತಾಸ್ತೆ ನಿಷ್ಕಾಮ ಶಾಂಭವ ಮತಃ ಆದರೆ ಧನವಿಲ್ಲದವರು ಮಹೇಶ್ವರನ ಭಕ್ತರು ಸಾಮಾನ್ಯವಾಗಿ ಈ ಉದ್ದ ಮಾಡದಿದ್ದರೂ ತೊಂದರೆ ಇಲ್ಲ ಅವರು ಪುರಾಣವನ್ನು ಕೇಳುವುದರಿಂದಲೇ ಪರಿಶುದ್ಧರಾಗಿ ಫಲಾಪೇಕ್ಷ ರಹಿತರಾಗಿಯೂ ಆಗುವರು ಅಂದರೆ ಫಲಾಪೇಕ್ಷೆಯನ್ನು ಬಯಸಿದ ಶ್ರೀಮಂತರು ಧನ ಕನಕಾದಿಗಳ ಸಮರ್ಪಣೆ ಅಥವಾ ದಾನಾದಿಗಳನ್ನು ಉದ್ಯಾಪನೆ ಸಂರ್ಭದಲ್ಲಿ ಮಾಡಬೇಕು ಅದರಿಂದ ಅವರಿಗೆ ಆಯಾಯ ವಾಂಚಿತ ಫಲಗಳು ಸಿಗ್ತವೆ ಆದರೆ ನಿಷ್ಕಾಮರಾದಂಥವರು ನಿರ್ಧನರಾದಂಥವರು ಆಕಿಂಚನವಿತ್ತರು ಅಂಥವರು ಮಹೇಶ್ವರನ ಭಕ್ತರಾಗಿ ಇದನ್ನು ಶ್ರವಣ ಮಾಡಿದರೂ ಸಾಕು ಅವರಿಗೆ ಎಲ್ಲವೂ ಸಿಗ್ತದೆ ಪರಿಶುದ್ಧರಾಗ್ತಾರೆ ಮೋಕ್ಷವನ್ನು ಪಡೆಯುತ್ತಾರೆ ಏವಂ ಶಿವಪುರಾಣಸ ಪಾರಾಯಣ ಮಖೋತ್ಸವೇ ಸಮಾಪ್ತಿ ಶ್ರೋತೃಭಿರ್ಭಕ್ತಿಯ ಪೂಜಾ ಕಾರ್ಯ ಪ್ರಯತ್ನತ ಈ ರೀತಿಯಾಗಿ ಶಿವಪುರಾಣ ಪಾರಾಯಣವು ಮುಗಿಯಲು ಕೇಳಲು ಬಂದಿದ್ದವರು ಎಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು ಪಾರಾಯಣ ಮುಗಿದಾಗುವಾಗ ಹ್ಞೂ ಕೇಳಲಿಕ್ಕೆ ಬಂದಿದ್ದಂತಹ ಯಾರು ಶ್ರೋತೃಗಳಿದ್ದಾರೆ ಅವರು ಭಕ್ತಿಯಿಂದ ಪೂಜೆ ಮಾಡಬೇಕು ಈ ಪಾರಾಯಣ ಮಖ ಅಂದರೆ ಯಜ್ಞ ಪಾರಾಯಣಮಂತ ಯಜ್ಞದ ಈ ಉತ್ಸವದಲ್ಲಿ ಅದು ಮುಗಿತಾ ಇರುವಂಥ ಸಂದರ್ಭದ ಸಮಾಪ್ತಿ ಶ್ರೋತೃಭಿ ಭಕ್ತ್ಯ ಪೂಜಾ ಕಾರ್ಯ ಪ್ರಯತ್ನತಃ ಭಕ್ತಿಯಿಂದ ಪೂಜೆಯು ಮಾಡಲ್ಪಡಬೇಕು ಪ್ರಯತ್ನಪೂರ್ವಕವಾಗಿ ಶಿವಪೂಜನವತ್ ಸಮ್ಯಕ್ ಪುಸ್ತಕ ಸುರೋ ಮುನಿ ಪೂಜಾ ಕಾರ್ಯ ಸು ವಿಧಿನ ವಕ್ತುಚ್ಚ ತದನಂತರಂ ಮೊದಲು ಶಿವಪುರಾಣ ಪುಸ್ತಕವನ್ನು ಈಶ್ವರನಿಗೆ ಪೂಜೆ ಮಾಡುವಂತೆಯೇ ನಿಯಮದಿಂದ ಪೂಜೆ ಮಾಡಬೇಕು ಶಿವಪೂಜೆ ಮಾಡಿದ ಹಾಗೆ ಪುಸ್ತಕಕ್ಕೆ ಪೂಜೆ ಶಿವಪುರಾಣ ಪುಸ್ತಕಕ್ಕೆ ಯಾಕಂದರೆ ಅದಿಲ್ಲದಿದ್ದರೆ ನಮಗೆ ಸಾಧ್ಯ ಇರಲಿಲ್ಲ ಅದನ್ನು ಕೇಳಲಿಕ್ಕೆ ಶಿವಪುರಾಣ ಇನ್ನೂ ಆ ಬರೀ ಪುಸ್ತಕ ಇದ್ದರೂ ನಮಗೆ ಕೇಳಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನು ಅರ್ಥವತ್ತಾಗಿ ಚೆನ್ನಾಗಿ ವಿವರಣೆ ಮಾಡಿದಂತಹ ತಪೋ ಮಹಿಮನಾದಂತಹ ಪುರಾಣಿಕ ಆ ಪುರಾಣಜ್ಞ ಪುರಾಣವನ್ನು ಬಲ್ಲಂತಹ ಪುರಾಣಿಕ ಹೇಳಿದವನು ಅಂತಹ ಪುರಾಣಿಕನನ್ನು ಕೂಡ ಪೂಜಿಸಬೇಕು ಅದೇ ನಿಯಮದಲ್ಲಿ ಶಿವಪೂಜೆ ಮಾಡಿದ ಹಾಗೆ ಇದನ್ನು ನಿನ್ನೆ ಕೂಡ ಸ್ವಲ್ಪ ಹೇಳಿದೆವು ಪುಸ್ತಕಾಚಾದ ಹಿ ನವೀನಂ ಚಾಸನ ಶುಭಂ ಸಮರ್ಥೆಯೇ ದೃಢಂ ದಿವ್ಯಂ ಬಂಧನಾರ್ಥಂಚ ಸೂತ್ರಕಂ ಪುಸ್ತಕವನ್ನು ಮುಚ್ಚಿಡಲಿಕ್ಕೆ ಒಂದು ಹೊಸದಾದ ಶುಭ್ರ ಶುಭ್ರವಾದಂತಹ ಒಂದು ಆಸನ ಪುಸ್ತಕವನ್ನು ಇಡಲಿಕ್ಕೆ ಹಾಗೂ ಬಿಗಿಯಾಗಿಯೂ ಮನೋಹರವಾಗಿಯೂ ಇರುವ ಪುರಾಣವನ್ನು ಕಟ್ಟುವ ದಾರ ಯಾವುದಿದೆ ಅದನ್ನು ಕೂಡ ಒಟ್ಟಿಗೆ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಪುಸ್ತಕ ಆಚ್ಛಾದನಾಥಂ ಹಿ ನವೀನಂಚ ಆಸನ ಶುಭಂ ಸಮರ್ಚೆಯೇತ್ ಚೆನ್ನಾಗಿ ಪೂಜಿಸಬೇಕು ದೃಢಂ ದಿವ್ಯಂ ಬಂಧನಾಥಂಚ ಸೂತ್ರಕ ಬಂಧನ ಸೂತ್ರ ಪುಸ್ತಕವನ್ನು ಕಟ್ಟಿಡುವಂಥ ಪುರಾಣಥಂ ಪ್ರಯ್ಚತಿ ಯೇ ಸೂತ್ರಂ ವಸನ ನವಂ ಭೋಗಿನೋಜ್ಞಾನಸಂಪಸ್ತೆ ಭವೇ ಭೇ ಯಾರು ಈ ಪುರಾಣದ ಪುಸ್ತಕವನ್ನು ಇಡಲು ಹೊಸದಾದ ಬಟ್ಟೆ ಹಾಗೆ ಅದನ್ನು ಕಟ್ಟಲಿಕ್ಕೆ ಹೊಸದಾದ ದಾರವನ್ನು ಕೊಡ್ತಾರೋ ಅವರು ಪ್ರತಿ ಜನ್ಮದಲ್ಲೂ ಕೂಡ ಭೋಗಶಾಲಿಗಳಾಗಿ ಜ್ಞಾನ ಸಂಪನ್ನರಾಗಿಯೂ ಇರ್ತಾರೆ ಅಂದರೆ ಜ್ಞಾನ ಮೋಕ್ಷ ಎರಡೂ ಕೂಡ ಜನ್ಮ ಜನ್ಮದಲ್ಲಿ ಕೂಡ ಅವರಿಗೆ ಜ್ಞಾನ ಸಂಪನ್ನರಾಗಿದ್ದರೆ ಅವರು ಮೋಹ ಮುಕ್ತರಾಗಿರ್ತಾರೆ ಹರೀಶ್ ಅಡ್ವರ್ಗ ಮುಕ್ತರಾಗಿರ್ತಾರೆ ಭೋಗಶಾಲಿಗಳಾಗಿ ಅಂದರೆ ಸಮಸ್ತವನ್ನು ಭೋಗಿಸ್ತಾರೆ ಈ ಜಗತ್ತಿನಲ್ಲಿದ್ದು ಆದರೆ ಅದಕ್ಕೆ ಅಂಟುವುದಿಲ್ಲ ವಕ್ರೆ ದದ್ಯಾನ್ ಮಹಾ ಅರ್ಹಣ ವಸ್ತೂನು ವಿವಿಧಾನ ವಸ್ತ್ರಭೂಷಣಪಾತ್ರ ದಿವ್ಯಂ ಬಹು ವಿಶೇಷತಃ ಯಾರು ಪುರಾಣಿಕನಿಗೆ ಬೆಲೆ ಬಾಳುವಂತಹ ವಿಧ ವಸ್ತುಗಳನ್ನು ವಸ್ತ್ರ ಒಡವೆ ಪಾತ್ರೆ ಮುಂತಾದವುಗಳನ್ನು ವಿಶೇಷವಾಗಿ ಕೊಡ್ತಾರೋ ಆಮೇಲೆ ಆಸನಾಥ ಪ್ರಯ್ಚ ಪುರಾಣಸೇ ನ ಕಂಬಲಾ ಜಿನವಾ ಮಂಚ ಕುಳಿತುಕೊಳ್ಳಿಕೆ ಕಂಬಳ ಅಂದರೆ ಕಂಬಳಿ ಆಮೇಲೆ ಕೃಷ್ಣಾಜಿನ ಬಟ್ಟೆ ಮಂಚ ಮಣಿ ಹ್ಞೂ ಕಂಬಲ ಅಜಿನ ಅಜಿನ ಅಂದರೆ ಕೃಷ್ಣಾರ್ಜಿನ ಚರ್ಮ ಕೃಷ್ಣ ಮೃಗದ ಚರ್ಮ ವಾಸಾಂಸಿ ಅಂದರೆ ಬಟ್ಟೆಗಳು ಮಂಚಮ್ ಮಂಚ ಮಣಿ ಫಲಕಂ ನಾನು ಯಾರು ಕೊಡ್ತಾರೋ ಸ್ವರ್ಗಲೋಕಂ ಸಮಸಾಧ್ಯ ಭುಕ್ತ ಭೋಗಾನ್ ಯಥೇಪ್ಸಿತಾಂ ಸ್ಥಿತ್ ಬ್ರಹ್ಮಪದೇ ಕಲ್ಪಂ ಯಾಂತಿಶೈವ ಪದಂ ತತೋ ಅವ್ರಿಗೆ ಯಾವ ಫಲವಿದೆ ಸ್ವರ್ಗಲೋಕ ಪ್ರಾಪ್ತಿಯಾಗ್ತದೆ ಮರಣಾನಂತರ ಅಲ್ಲಿ ಅವರು ಅನೇಕ ಭೋಗಗಳನ್ನು ಅನುಭವಿಸಿ ಒಂದು ಕಲ್ಪಕಾಲ ಕಾಲ ಬ್ರಹ್ಮನ ಸ್ಥಾನವನ್ನು ಪಡೆದು ನೋಡಿ ಒಂದು ಕಲ್ಪಕಾಲ ಅವರಿಗೆ ಬ್ರಹ್ಮಪದ ಅಂದರೆ ಬ್ರಹ್ಮಲೋಕದ ಅಥವಾ ಸತ್ಯಲೋಕದ ಸಾಯುಜ್ಯ ಅನಂತರ ಈಶ್ವರನ ಸ್ಥಾನಕ್ಕೆ ಹೋಗ್ತಾರೆ ಬ್ರಹ್ಮ ಲೋಕವನ್ನು ಪಡೆದು ಒಂದು ಕಲ್ಪ ಒಂದು ಕಲ್ಪ ಅಂದರೆ ಕಾಲ ಕಾಲಮಾನ ಬಹುದೊಡ್ಡದು ನಮ್ಮ ಪುರಾಣಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದು ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ದಿನ ಅಂತೇಳಿ ಹೇಳ್ತಾರೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಕರ್ತ ಬ್ರಹ್ಮನ ಒಂದು ದಿನಕ್ಕೆ ಒಂದು ಕಲ್ಪ ಅಂತೇಳಿ ಹೇಳ್ತಾರೆ ಒಂದು ದಿನ ಅಂದ್ರಷ್ಟದು ಸಹಸ್ರ ಚತುರಯುಗಂ ಯತ್ ಅಹರ್ ಸಹಸ್ರ ಚತುರ್ ಅದು ಒಂದು ಹಗಲು ಅಂತೇಳಿ ಹೇಳ್ತಾರೆ ಬ್ರಹ್ಮನಿಗೆ ಸಾವಿರ ಚತುರ್ ನಾಲ್ಕು ಯುಗ ಇದೆಯಲ್ಲ ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳು ಅದು ಸೇರಿದರೆ ಚತುರಯುಗ ಅಂತ ಹೇಳ್ತಾರೆ ಅದನ್ನು ಅದು ಸಾವಿರ ಬಾರಿ ಮತ್ತೆ ಮತ್ತೆ ಬಂದಾಗ ಕಾಲಚಕ್ರ ತಿರುಗಿ ತಿರುಗಿ ಬಂದಾಗ ಅದು ಬ್ರಹ್ಮನ ಒಂದು ಹಗಲು ಹಾಗೆ ಅಷ್ಟೇ ಅವಧಿ ಬ್ರಹ್ಮನ ಒಂದು ರಾತ್ರಿ ಸಹಸ್ರ ಚತುರಯುಗ ಹೀಗೆ ಎರಡು ಚತುರ್ಯುಗ ಕಳೆದವಾಗ ಅಷ್ಟು ಬ್ರಹ್ಮನ ಒಂದು ದಿನ ಅದಕ್ಕೆ ಕಲ್ಪ ಅಂತೇಳಿ ಹೇಳ್ತೇವೆ ನಾವು ದಿನ ಅಂತೇಳಿದರೆ ಅದು ಕಲ್ಪ ಬ್ರಹ್ಮನಿಗೆ ಒಂದು ಕಲ್ಪ ಅಂದರೆ ಅಂತಹ ದಿನಗಳು ಸೇರಿ ಅವನಿಗೆ ನೂರು ವರ್ಷ ಆಗಬೇಕು ಮೂವತ್ತು ದಿನ ಆಗುವ ಒಂದು ತಿಂಗಳಾಗ್ತದೆ ಮುನ್ನೂರ ಅರವತ್ತು ದಿನ ಆಗುವಾಗ ಒಂದು ವರ್ಷ ಆಗ್ತದೆ ಬ್ರಹ್ಮನಿಗೆ ಅಷ್ಟು ಕಲ್ಪಗಳು ಮುನ್ನೂರ ಅರವತ್ತೈದು ಕಲ್ಪಗಳಾಗುವಾಗ ಒಂದು ವರ್ಷ ಬ್ರಹ್ಮನಿಗೆ ಆಗ್ತದೆ ಅಂತಹ ನೂರು ವರ್ಷಗಳು ಒಬ್ಬ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಆಯುಷ್ಯ ಆಯುರ್ಮಾನ ಅಂತೇಳಿ ನಮಗೆ ಊಹೆಗೆ ಕಲ್ಪನೆಗೆ ಸಿಗದಂಥದ್ದು ಅಷ್ಟು ದೊಡ್ಡ ಲೆಕ್ಕಾಚಾರ ಹೀಗೆ ಕಲ್ಪ ಅಂದರೆ ಅದು ಕಲ್ಪನೆ ಎನ್ನುವಂಥ ದೃಷ್ಟಿಯಲ್ಲಿ ಈಗ ಚತುರ್ಮುಖ ಬ್ರಹ್ಮ ಒಂದು ಹಗಲು ಸಹಸ್ರ ಚತುರ್ ಯುಗ ಹೇಳಿದ್ವಿ ನಾವು ಸಾವಿರ ಚತುರ್ ಯುಗಗಳು ಹಾಗಾದರೆ ಒಂದು ಯುಗ ಅಂದರೆ ಇಷ್ಟು ಈಗ ನಮ್ಮ ಮಾನವ ಯುಗ ದೇವಯುಗ ಬೇರೆ ಲೆಕ್ಕಾಚಾರ ಇದೆ ಮಾನವನ ಮನುಷ್ಯ ಲೆಕ್ಕದಲ್ಲಿ ಉದಾಹರಣೆ ಈಗ ನಾವು ಕಲಿಯುಗವನ್ನು ತಗೊಂಡ್ರೆ ಇದು ನಾಲ್ಕು ವರ್ಷ ಅಂತೇಳಿ ಹೇಳ್ತಾರೆ ನಾಲ್ಕು ಲಕ್ಷದ ಮೂವತ್ತೆರಡು ದೀರ್ಘವಾದದ್ದು ಕಲಿಯುಗ ಅದು ಅಧರ್ಮ ಯುಗ ಅಂದರೆ ಇಲ್ಲಿ ಧರ್ಮ ಕೇವಲ ಒಂದು ಪಾದ ಇರುವಂಥದ್ದು ನಾಲ್ಕು ಪಾದಗಳು ಭಾಗಗಳಿದ್ದರೆ ಧರ್ಮದಲ್ಲಿ ಅದರಲ್ಲಿ ಕೇವಲ ಒಂದು ಭಾಗ ಮಾತ್ರ ಧರ್ಮ ಕಲಿಯುಗದಲ್ಲಿ ಉಳ್ಕೊಂಡು ಇರ್ತದೆ ಮೂರು ಭಾಗ ಅಧರ್ಮ ಇರ್ತದೆ ಅಂತ ಹೇಳ್ತಾರೆ ಅಂದರೆ ಧರ್ಮ ಪುರುಷ ವೃಷಭ ರೂಪಿಯಾಗಿ ಇರುವಂಥ ಒಂದು ಮೂರು ಪಾದಗಳನ್ನು ಗೋ ವೃಷಭ ಗಂಡು ಗೋ ಮೂರು ಪಾದಗಳನ್ನು ಊರಿದ್ದರೆ ನೆಲದಲ್ಲಿ ಆವಾಗ ಅಧರ್ಮ ಮೂರು ಪಾದ ಒಂದು ಮಾತ್ರ ಮೇಲೆ ಇರ್ತದೆ ಅಂದರೆ ಧರ್ಮ ಶ್ರೇಷ್ಠವಾದ ಸ್ಥಿತಿ ಅದು ಮೇಲೆ ಇರ್ತದೆ ಒಂದೇ ಇರುವಂಥದ್ದು ಧರ್ಮ ಹಾಗೆಯೇ ದ್ವಾಪರಯುಗ ಈಗ ಕಲಿಯುಗದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಆದರೆ ಅದಕ್ಕಿಂತ ಹಿಂದಿನದ್ದು ದ್ವಾಪರ ಯುಗ ಅದು ಇದರ ಎರಡು ಪಾಲು ಎಂಟು ಲಕ್ಷದ ಅರವತ್ತ್ನಾಲ್ಕು ಸಾವಿರ ವರ್ಷ ಇನ್ನು ತ್ರೇತಾಯುಗ ಕಲಿಯುಗದ ಮೂರು ಪಾಲು ಕೃತಯುಗ ಕಲಿಯುಗದ ನಾಲ್ಕು ಪಾಲು ಅಷ್ಟು ಅವಧಿ ಇರುವಂಥ ದೀರ್ಘ ಇಂಥದ್ದು ಇದು ಒಂದು ನಾಲ್ಕು ಸೇರಿದರೆ ಒಂದು ಚತುರಯುಗ ಇಂಥದ್ದು ಸಾವಿರ ಸಲ ತಿರುಗಿದಾಗ ಅದು ಬ್ರಹ್ಮನ ಒಂದು ಹಗಲು ಪುನಃ ಅಷ್ಟೇ ತಿರುಗಿದಾಗ ಸಾಗರ ಸಾಲ ಪುನಃ ಅದು ಬ್ರಹ್ಮನ ಒಂದು ರಾತ್ರಿ ಹಗಲು ಅಂತೇಳಿದರೆ ಸೃಷ್ಟಿಕಾಲ ಬ್ರಹ್ಮನ ರಾತ್ರಿ ಅಂತೇಳಿ ಹೇಳಿದರೆ ಅದು ಪ್ರಳಯ ಕಾಲ ಅಷ್ಟು ಸಮಯ ಪ್ರಳಯ ಕಾಲ ಇರ್ತದೆ ಯಾವುದೂ ಇರುವುದಿಲ್ಲ ಜಗತ್ತಿನಲ್ಲಿ ಪ್ರಳಯ ಕಾಲವು ಅಷ್ಟು ಅವಧಿ ಇರ್ತದೆ ಹೀಗೆ ಕಲ್ಪದ ಬಗ್ಗೆ ವಿಚಾರ ಮಾಡಿದ್ದಾಯಿತು ಈಗ ಬೇರೆ ಬೇರೆ ಲೆಕ್ಕಾಚಾರಗಳಿದೆ ದೇವತೆಗಳಿಗೆ ಉದಾಹರಣೆಗೆ ಪಿತೃಗಳಿಗೆ ನಮ್ಮ ಒಂದು ವರ್ಷ ಅಂತೇಳಿದ್ರೆ ಪಿತೃಗಳಿಗೂ ಒಂದು ದಿನ ಅಂತೇಳಿ ಹೇಳುವ ಒಂದು ಕಲ್ಪನೆ ಇದೆ ದಕ್ಷಿಣಾಯನ ಉತ್ತರಾಯಣ ದೇವತೆಗಳಿಗೂ ಕೂಡ ಪಿತೃಗಳು ಯಾವಾಗ ದೇವತಾ ಸ್ಥಾನಕ್ಕೆ ಇರ್ತಾರೋ ಅಲ್ಲಿ ವಸು ರುದ್ರ ಆದಿತ್ಯಂಥದ್ದು ಮೂರು ಸ್ವರೂಪವನ್ನು ಹೇಳ್ತಾರೆ ಪಿತೃಗಳಿಗೆ ಆವಾಗ ನಾವು ಪಿತೃಗಳನ್ನು ಪಿತೃಗಳು ಅಂತೇಳಿ ಲೆಕ್ಕ ಹೇಳಿದ್ರೆ ಒಂದು ತಿಂಗಳಿಗೆ ಒಮ್ಮೆ ಈಗ ನಾವು ಅಮಾವಾಸ್ಯೆಗೆ ಯಾರು ಈಗ ಮಾಡ್ತಾರೆ ಕೆಲವು ಕಡೆ ಮಾಡ್ತಾರೆ ಅಂದರೆ ಅಮಾವಾಸ್ಯೆಗೆ ಪಿಂಡ ತರ್ಪಣ ಕೊ ಕೊಡುವಂಥ ನಿತ್ಯ ತರ್ಪಣ ಅದು ಬೇರೆ ಇದೆ ಪಿತೃತರ್ಪಣ ನಿತ್ಯ ಕರ್ಮ ಇದು ಹೇಗೆ ಅಂತ ಹೇಳಿದರೆ ಅವರಿಗೆ ತಿಂಗಳಿಗೆ ಒಂದು ದಿವಸ ಪಿತೃಗಳಿಗೆ ಅಂತೇಳಿ ಕೂಡ ಒಂದು ಕಲ್ಪನೆ ಇದೆ ಕೃಷ್ಣ ಪಕ್ಷ ಶುಕ್ಲಪಕ್ಷ ಕೃಷ್ಣ ಪಕ್ಷ ರಾತ್ರಿ ಶುಕ್ಲಪಕ್ಷ ಹಗಲು ಹ್ಞೂ ಒಂದು ದಿನ ಆಯಿತು ಅಲ್ಲಿಗೆ ಹದಿನೈದು ಹದಿನೈದು ದಿವಸ ಇನ್ನೊಂದು ದೇವತೆಗಳಿಗೆ ಉತ್ತರಾಯಣ ದಕ್ಷಿಣಾಯಣ ಉತ್ತರಾಯಣ ಅವರಿಗೆ ಹಗಲು ದಕ್ಷಿಣಾಯನ ರಾತ್ರಿ ಹಾಗಾಗಿ ದಕ್ಷಿಣಾಯನದಲ್ಲಿ ದೇವ ದೇವ ಇದು ದೇವಲೋಕದ ಸ್ವರ್ಗದ ಬಾಗಿಲು ಹಾಕಿರ್ತದೆ ಅಂತ ಹೇಳ್ತಾರೆ ರಾತ್ರಿ ಅವರು ಮಲಗಿರ್ತಾರೆ ಅನ್ನುವಂಥ ಕಲ್ಪನೆ ಹಾಗಾಗಿ ಮೋಕ್ಷ ಸಿಗೋದಿಲ್ಲ ಅನ್ನುವಂಥದ್ದು ಆದರೆ ನಿತ್ಯ ಮುಕ್ತರಾದ ಅಥವಾ ಯೋಗಿಗಳಿಗೆ ಅವರು ಯಾವ ಕಾಲದಲ್ಲಿ ಹುಟ್ಟಿದರೂ ಅವರು ಹೋಗುವಂತಹ ಯಾವ ಕಾಲದಲ್ಲಿ ಸತ್ರು ಕೂಡ ಮರಣ ಹೊಂದಿದ್ರು ಕೂಡ ಅವರು ಹೋಗುವಂಥ ಮಾರ್ಗ ಅದು ಹಗಲಿನ ಮಾರ್ಗ ಆಗಿರ್ತದೆ ಬೆಳಕಿನ ಮಾರ್ಗ ಆಗಿರ್ತದೆ ಆ ಆತ್ಮದ ಸಂಚಾರ ಇದು ಶಿವಾತ್ಮನ ಸೂಕ್ಷ್ಮ ಶರೀರದ ಸಂಚಾರ ಅಂಥೇಳಿ ಕೂಡ ಇದೆ ಈಗ ನಾವು ಮುಂದೆ ಹೋಗುವಾಗ ಇಲ್ಲಿ ನಾವು ಒಂದು ಕಲ್ಪಕಾಲ ಬ್ರಹ್ಮನ ಸ್ಥಾನವನ್ನು ಪಡೆದು ಅನಂತರ ಈಶ್ವರನ ಸ್ಥಾನಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋಗ್ತಾರೆ ಅವರು ಅಂತೇಳಿ ಹೇಳ್ತಾರೆ ಈ ರೀತಿ ಇದು ಮಾಡಿದರೆ ಕಂಬಳ ಅಜ್ಜಿನ ವಾಸಾಂಸಿ ಮಂಚಮ ಫಲಕಮೇವಚ ಚ ಯಾರು ಕೊಡ್ತಾರೋ ಇದನ್ನೆಲ್ಲ ಏಂಕೃತ್ವ ವಿಧಾನ ಪುಸ್ತಕ ಪ್ರಪೂಜನ ವಕ್ತುಶ್ಚುಶಾರ್ದೂಲ ಮಹೋತ್ಸವ ಪುರಸ್ಸರಂ ಈ ರೀತಿಯಾಗಿ ಪುಸ್ತಕದ ಪೂಜೆ ಆದಮೇಲೆ ಪುರಾಣಿಕನ ಮುಂಭಾಗದಲ್ಲಿ ಮಹೋತ್ಸವದೊಡನೆ ಮಹತ್ ಉತ್ಸವ ಮಾಡಬೇಕು ಅವನ ಪೂಜೆಯನ್ನು ಮಾಡಬೇಕು ಉತ್ಸವದ ಉಪಾಧಿಯಲ್ಲಿ ಉತ್ಸವ ಉಪಾಧಿಯಲ್ಲಿ ಸಹಾಯಾರ್ಥ ಪಂಡಿತಸ್ಯ ಪ್ರಪೂಜನ ಕುರಿಯಾತ್ ತದನುಸಾರೇಣ ಕಿಂಚಿದೂನಂ ಧನಾ ದಿವಿಹಿ ಅನಂತರ ಪುರಾಣಿಕನ ಸಹಾಯಾರ್ಥವಾಗಿ ಇರುವಂತಹ ಪಂಡಿತ ಇರ್ತಾನಲ್ಲ ಸಹಾಯಾರ್ಥ ಸ್ಥಾಪಿತಸ ಪಂಡಿತಸ್ಯ ಪ್ರಪೋಜನ ಮೌನ ಕುರಿಯಾತ್ ಮಾಡಬೇಕು ಹೇಗೆ ತದನುಸಾರೇಣ ಅದು ಅದೇ ಕ್ರಮದಲ್ಲಿ ಕಿಂಚಿದು ಊನಂ ಧನಾದಿವಿಹಿ ಕಡಿಮೆ ಧನಾದಿಗಳನ್ನು ಕೊಡುವುದರ ಮೂಲಕ ಪುರಾಣಿಕನನ್ನು ಪೂಜೆ ಮಾಡಿದ ಹಾಗೆ ಪೂಜಿಸಬೇಕು ಅಂದರೆ ಅಸಿಸ್ಟೆಂಟ್ ಹೆಲ್ಪರ್ ಈಗ ಉದಾಹರಣೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬೇರೆ ಪ್ರೊಫೆಸರ್ ಬೇರೆ ಪ್ರೊಫೆಸರ್ಗೆ ಕೊಡುವಷ್ಟು ವೇತನ ಅಸಿಸ್ಟೆಂಟ್ ಪ್ರೊಫೆಸರಿಗಿಲ್ಲ ಹೇಗೆ ಸ್ವಲ್ಪ ಕಡಿಮೆ ಕೊಡಬೇಕು ಎನ್ನುವಂಥ ನಮ್ಮ ಲೌಕಿಕ ಅರ್ಥ ನಾವು ನೋಡೋದಿದ್ರೆ ಹೀಗೆ ಸಹಕನಿಗೂ ಕೂಡ ನಾವು ಪೂಜಿಸಬೇಕು ಸಮಾಗತೇಭ್ಯೋ ವಿಪ್ರೇಭ್ಯೋ ದ್ಯಾದ ಅನ್ನಂ ಧನಾಧಿಕಂ ಮಹೋತ್ಸವ ಪ್ರಕರ್ತವ್ಯ ಗೀತವಾಧ್ಯ ನರ್ತನೈಃ ಅನಂತರ ಅಲ್ಲಿಗೆ ಬಂದಿರೋ ಬ್ರಾಹ್ಮಣರಿಗೆಲ್ಲ ಸಮಾಗಭ್ಯ ವಿಪ್ರೇಭ್ಯ ದದ್ಯಾತ್ ಅನ್ನಂ ಧನಾಧಿಕಂ ಭೋಜನಾದಿಗಳಿಂದ ತೃಪ್ತಿಪಡಿಸಿ ಧನಾದಿಗಳನ್ನು ಕೂಡ ಸಂಪತ್ತು ಹಣವನ್ನು ಕೂಡ ಕೊಡಬೇಕು ದಾ ಅಂತೇಳಿ ಅಂದರೆ ಅನ್ನ ದಾನ ಮಾಡುವಾಗ ಊಟ ದಕ್ಷಿಣ ಕೊಡ್ತಾರಲ್ಲ ಅದೇ ರೀತಿಯಲ್ಲಿ ಮಹೋತ್ಸವ ಪ್ರಕರ್ತವ್ಯ ಗೀತ ವಾದ್ಯೈಚ್ಛ ನರ್ತನೈಹಿ ಅನಂತರ ಮಹೋತ್ಸವವನ್ನು ಆಚರಿಸಬೇಕು ದೊಡ್ಡ ಉತ್ಸವ ಗೀತ ವಾದ್ಯ ಮುಂತಾದವುಗಳನ್ನು ಏರ್ಪಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಸಂಗೀತ ಅದು ದುರ್ಗೀತವಾಗಬಾರ್ದು ಸಂಗೀತವಾಗಬೇಕು ವಿರಕ್ತ ಭೇತ ಪರೇಹ ನಿ ವಿಶೇಷತಃ ಗೀತಾ ವಾಚ್ಯಾ ಶಿವೇನೋಕ್ತ ರಾಮಚಂದ್ರಾಯ ಯಾ ಮುಂದಿನ ಭಾಗವನ್ನು ನಾವು ನಾಳೆ ನೋಡೋಣ ಹರಿ ರಾಮ ಹರ ಹರ ಮಹಾದೇವ ಓಂ ತತ್ ಸತ್